ಓ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುನಚ ಶ್ರೀ ಶಂಕರಾ ಶಂಕರ ಭಗವತ್ಪಾದರ ಚರಣಾರವಿಂದಗಳಲ್ಲಿ ಶರಣಾಗುತ್ತಾ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳ ಚರಣತಲಗಳಲ್ಲಿ ಸದ್ಗುರುಗಳು ಮಹಾಮಹಾ ವೇದ ವೇದಾಂತವಾರಧಿಗಳು ಆದ ವಿದ್ವಾನ್ ಡ ಡಾಕ್ಟರ್ ಕೆ ಜಿ ಸುಬ್ರಹ್ಯ ಶರ್ಮ ಶರಣಾಗುತ್ತಾ ಸಮುದ್ರ ಮಥನ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯ ಕೃತಿ ರಹಸ್ಯ ಅರ್ಥದೊಡ ಇದರಲ್ಲಿ ನಾಲ್ಕನೇ ತರಂಗ ನಾರಾಯಣನ ಅಪ್ಪಣೆ ಈಗಾಗಲೇ ದೇವತೆಗಳು ಬ್ರಹ್ಮಾದಿಗಳು ಬ್ರಹ್ಮನನ್ನು ಸೇರಿಕೊಂಡು ಎಲ್ಲರೂ ನಾರಾಯಣನ ಶ್ರೀಮನಾರಾಯಣನನ್ನು ಪರಮಾತ್ಮನನ್ನು ಪ್ರಾರ್ಥಿಸಿದ್ದಾರೆ ಧ್ಯಾನ ಮಾಡ್ತಾ ಇದ್ದಾರೆ ಆವಾಗ ಶಿವನಾರಾಯಣನ ಆವಿರ್ಭಾವ ಆಗತಕ್ಕಂಥದ್ದು ಮತ್ತು ಅವನು ಈ ಬಂದಂತಹ ಕಷ್ಟದ ನಿವಾರಣೆಗೆ ಯಾವುದು ದೇವಲೋಕದ ಸಂಪತ್ತುಗಳೆಲ್ಲ ಹೋಗಿರ್ತಕ್ಕಂಥದ್ದು ದೇವಲೋಕದ ಅಧಿಕಾರ ದೇವತೆಗಳ ಕೈ ತಪ್ಪಿರತಕ್ಕಂಥದ್ದು ಅಸುರರ ಪಾಲಾಗಿರ್ತಕ್ಕಂಥದ್ದು ದೂರ್ವಾಸರ ಶಾಪ ನಿಮಿತ್ತವಾಗಿ ಪುಷ್ಪ ಮಾಲಿಕೆಯ ಇಂದ್ರನು ದೇವೇಂದ್ರನು ನಿರ್ಲಕ್ಷಿಸುವುದರ ಫಲ ಐರಾವತು ಅದನ್ನ ಐರಾವತಕ್ಕೂ ಕೂಡ ಅದನ್ನು ನಿರ್ಲಕ್ಷಿಸಿತು ದೇವೇಂದ್ರನು ನಿರ್ಲಕ್ಷಿಸಿದ ಇದರ ಫಲವಾಗಿ ದುರ್ವಾಸರ ಶಾಪ ಹೀಗೆ ಈ ಶಾಪ ನಿಮಿತ್ತವಾಗಿ ಉಂಟಾದಂತಹ ದಾರಿದ್ರ್ಯ ಹಾಗೂ ಅಧಿಕಾರದ ಚ್ಯುತಿ ಇಂದ್ರ ಪದವಿಯ ಹೀಗೆ ಇದನ್ನು ಸರಿಪಡಿಸಲಿಕ್ಕೆ ಈಗ ಶಿವನಾರಾಯಣನ ಪ್ರಾರ್ಥಿಸ್ತಾ ಇದ್ದಾರೆ ಆಗ ನಾರಾಯಣನ ಆವಿರ್ಭಾವ ಮತ್ತು ಅಪ್ಪಣೆ ಏನು ಅಂತೇಳಿ ಆದೇಶ ಅದರ ಬಗ್ಗೆ ಈಗ ನಾಲ್ಕನೇ ತರಂಗ ಹೇಳ್ತಾ ಇದೆ ಹಿಂದೆ ಹೇಳಿದಂತೆ ದೇವತೆಗಳೆಲ್ಲ ಪರಮಾತ್ಮನ ಧ್ಯಾನ ಸಮಾಧಿಯ ಸುಖವನ್ನು ಬಹುಕಾಲ ಅನುಭವಿಸುತ್ತಲಿದ್ದ ಬಳಿಕ ಅವರಿಗೆ ಮನಸ್ಸು ಹೊರಮುಖವಾಯಿತು ಮನುಷ್ಯನ ಎಷ್ಟೋ ಸಾಧು ಸಜ್ಜನರ ಬಳಿಯನ್ನು ಸೇರಿದಾಗಲೂ ಪುಣ್ಯಕ್ಷೇತ್ರಾದಿರನ್ನು ಕಂಡಾಗಲೂ ಆಯಾ ಪವಿತ್ರ ಸ್ಥಾನಗಳ ಮಹಿಮೆಯಿಂದ ಅವನಿಗೂ ಅರಿವಾಗದಂತೆಯೇ ದೇಹಭಾವವನ್ನಾಗಲಿ ದೇಹ ಭಾವವನ್ನು ಅಗಲಿ ಪರಮಾರ್ಥ ಚಿಂತೆಯಲ್ಲಿ ಮಗ್ನಾಗಿ ಬಿಡುವುದುಂಟು ಆದರೆ ಪ್ರಪಂಚದ ವಾಸನೆಯು ಬಲವಾಗಿದ್ದರೆ ಬೇಗನೆ ಅವನಿಗೆ ಸಂಸಾರದ ಯೋಚನೆ ಮೈದೋರುತ್ತದೆ ಈ ದೇವತೆಗಳಿಗೂ ನಾರಾಯಣ ಧ್ಯಾನದ ಸುಖವು ಕೆಲ ಕಾಲವಿದ್ದರೂ ಅವರು ತಮಗೆ ವಿಪತ್ತಿನ ವಾಸನೆಯನ್ನು ಅತ್ಯಂತ ನಾಶ ಮಾಡಿಕೊಂಡಿರಲಿಲ್ಲವಾದ್ದರಿಂದ ಬೇಗನೆ ಮನಃಪ್ರವೃತ್ತಿಯು ಹೊರಹೊಮ್ಮಿತು ಆಗ ಅವರೆಲ್ಲರಿಗೂ ಒಂದು ಘನ ಗಂಭೀರವಾದ ವಾಣಿಯು ಕಿವಿಗೆ ಬಿತ್ತು ಎಲೆಯೇ ದೇವತೆಗಳಿರ ಎಲೆಯೇ ಬ್ರಹ್ಮನೇ ಹೆದರಬೇಡಿರಿ ನಾನು ಹೇಳುವ ಮಾತನ್ನು ಕೇಳಿರಿ ನೀವೆಲ್ಲದರೂ ಸೇರಿ ಆ ಅಸುರರೊಡನೆ ಸಂಧಿಯನ್ನು ಮಾಡಿಕೊಳ್ಳಿರಿ ದೇವಾಸುರರಿಬ್ಬರೂ ಸೇರಿ ಸಕಲ ವಿಧವಾದ ಮರಗಿಡಗಳನ್ನು ಸಮುದ್ರದಲ್ಲಿ ಹಾಕಿರಿ ಮಂದರ ಪರ್ವತವನ್ನು ಕಡೆಗೋಲು ಮಾಡಿಕೊಳ್ಳಿರಿ ವಾಸುಕೆಯನ್ನು ಹಗ್ಗವನ್ನಾಗಿ ಮಾಡಿಕೊಳ್ಳಿರಿ ಸಮುದ್ರವನ್ನು ಕಡಿಯಿರಿ ಇನ್ನು ನನ್ನ ಸಹಾಯದಿಂದ ನಿಮಗೆ ತೇಜಸ್ಸೂ ಬಲವೂ ಬರುತ್ತದೆ ಹೆದರದೇ ಈ ಕಾರ್ಯವನ್ನು ಮಾಡಿ ಕ್ಷೀರಸಾಗರದಲ್ಲಿ ಕೊನೆಗೆ ಹುಟ್ಟುವ ಅಮೃತವನ್ನು ಪಾನ ಮಾಡಿ ತೇಜಸ್ಸಿನಿಂದಲೂ ಬಲದಿಂದಲೂ ಕೂಡಿ ಅಮರರು ಸಾವಿಲ್ಲದವರು ಎಂಬ ಶಾಶ್ವತವಾದ ಹೆಸರನ್ನು ಪಡೆಯಿರಿ ಎಂದು ಶ್ರೀಹರಿಯೇ ಎಲ್ಲರಿಗೂ ಅಪ್ಪಣೆ ಮಾಡಿದಂತಾಯಿತು ಆಗ ದೇವತೆಗಳೆಲ್ಲರೂ ವಿಸ್ಮಿತರಾಗಿ ಯೋಚಿಸುತ್ತಾ ಕುಳಿತರು ಆಗ ಕ್ಷೀರಸಾಗರವೆಂದರೇನು ಸಣ್ಣ ಕೆರೆಯೇ ಮಂದರ ಪರ್ವತವನ್ನು ಅದರಲ್ಲಿ ತಂದು ಹಾಕುವುದು ಸಾಮಾನ್ಯ ಕಾರ್ಯವೇ ಸಮುದ್ರದಲ್ಲಿ ಗಿಡ ಮರಗಳನ್ನು ತುಂಬುವುದು ಬಾಯಿ ಮಾತೆ ವಾಸುಕಿ ಅಂದರೆ ಸರ್ಪರಾಜನು ಅವನನ್ನೇ ಹಗ್ಗವನ್ನಾಗಿ ಹಗ್ಗವಾಗಿ ಮಾಡಿಕೊಂಡು ಕಡೆಯುವುದು ಅದೀತೆ ಇನ್ನು ನಮಗೆ ಆಗದಿರುವ ಇರುವ ಹಸುರರು ನಮ್ಮೊಡನೆ ಸಂಧಿ ಮಾಡಿಕೊಳ್ಳುವ ಬಗ್ಗೆ ಹೇಗೆ ನಾವಿಬ್ಬರೂ ಜೊತೆಯಲ್ಲಿ ಕಡೆಯಬೇಕಾದರೆ ಇಬ್ಬರಿಗೂ ಫಲದಲ್ಲಿ ಸವ ಆಗಬೇಕಲ್ವೇ ಫಲದಲ್ಲಿ ಒಂದು ವೇಳೆ ಹಸುರರು ಸಾಗರದಲ್ಲಿ ಹುಟ್ಟು ಅಮೃತವನ್ನು ಭಾನ ಮಾಡಿದರೆ ಅವರು ಮರಣರಹಿತರಾಗಬೇಕಾಯ್ತಲ್ಲ ಆಗ ನಾವು ಮಾಡಿದ ಕೆಲಸವು ನಮಗೆ ಮೂಲವಾಗುವುದಲ್ಲ ಇದಕ್ಕೇನು ಗತಿ ಎನ್ನು ಮೊದಲಾಗಿ ಅವರಿಗೆ ಬಗೆ ಯೋಚನಿಯು ಯೋಚನೆಯು ಪ್ರಿಯ ಪಾಠಕರೇ ಅಂತ ಹೇಳ್ತಾರೆ ಸ್ವಾಮೀಜಿಯವರು ನಿಜವಾಗಿ ಈ ಸಂಸಾರವು ಒಂದು ಸಮುದ್ರದಂತಿದೆ ಇಲ್ಲಿ ನಾವು ವ್ಯವಹಾರ ಮಾಡಿ ಪರಮಾರ್ಥವನ್ನು ಸಾಧಿಸುವುದೆಂಬುದು ಈ ದೇವತೆಗಳ ಕಾರ್ಯಕ್ಕೆ ಸರಿ ಹೋಲುತ್ತದೆ ಅಷ್ಟು ಅಂತ ನಾವು ಉಪಯೋಗಿಸಬೇಕಾದ ಸಾಧನಗಳು ಇವರು ಉಪಯೋಗಿಸಬೇಕೆಂದಿದ್ದ ಸಾಧನಗಳಂತೆಯೇ ಇರ್ತವೆ ಕಲ್ಲಿನ ಬೆಟ್ಟವನ್ನು ಕೀಳುವುದು ಹೇಗೆ ಅಸಾಧ್ಯವಾದದ್ದು ನೀರ ಮೇಲೆ ಅದನ್ನು ಕಡೆಗೋಲಾಗಿ ತೇಲಿಬಿಡುವುದು ಹೇಗೆ ಮತ್ತು ಅಸಾಧ್ಯವು ವಿಷೇಧ ವಾಸನೆಗಳಿಂದ ತೂಕವಾಗಿರುವ ನಮ್ಮ ಮನಸ್ಸೆಂಬ ಬೆಟ್ಟವನ್ನು ಈ ಸಂಸಾರ ಸಾಗರದ ಮೇಲೆ ತೇಲಿಬಿಡುವುದು ಕೂಡ ಅಷ್ಟೇ ಅಸಾಧ್ಯವು ಈ ಬೆಟ್ಟವು ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಚಿ ಬಲವದೃಢ ಅಂಥೇಳಿ ಅರ್ಜುನ ಹೇಗೆ ಹೇಳಿದ್ದಾನೆ ಭಗವ್ಗೀತೆಯಲ್ಲಿ ಕೃಷ್ಣನ ಹತ್ರ ಅತ್ಯಂತ ಚಂಚಲವಾದದ್ದು ವಾಯೂರಿವೋ ಸು ದುಷ್ಕರಂ ಅದನ್ನು ಹಿಡಿದಿಟ್ಟುಕೊಳ್ಳುವಂಥದ್ದು ಹಿಡಿದರೆ ಗಾಳಿಯನ್ನು ಹಿಡಿದಿಟ್ಟುಕೊಂಡಂತೀ ಹ್ಞೂ ಅತ್ಯಂತ ಬಲ ಇದೆ ಅದಕ್ಕೆ ಬಲವತ್ತರವಾದದ್ದು ಬಲಯುತವಾದದ್ದು ಬಲಶಾಲಿ ಪ್ರಮಾತಿ ಪ್ರಮಥನಶೀಲವಾದದ್ದು ನಮ್ಮನ್ನು ಹೊಡೆದು ಓಡಿಸ್ತದೆ ಅದು ಎಲೆಲ್ಲಿಗೋ ಮನಸ್ಸು ಬಲವತ್ತು ದೃಢಮ್ ಅತ್ಯಂತ ದೃಢವಾದದ್ದು ಮನಸ್ಸು ಹ್ಞೂ ವಾಯೂರಿವೋ ಸುದುಷ್ಕರಂ ಅದನ್ನು ಹಿಡಿದು ಹಿಡುವುದಂದರೆ ಗಾಳಿಯನ್ನು ಕಷ್ಟ ಇದೆ ಅಂಥೇಳಿ ಅದನ್ನು ಕೃಷ್ಣ ಒಪ್ಪತ್ತಾನೆ ಅಭ್ಯಾಸೇನ ಚ ಕೌಂತೆಯ್ಯ ವೈರಾಗ್ಯನ ಚ ಗೃಹ್ಯತೆ ಹ್ಞೂ ಅಂತೇಳಿ ಅಲ್ಲ ಅಂತೇಳಿ ಹೇಳೋದಿಲ್ಲ ಅವನು ಆದರೂ ಸತತವಾದ ಅಭ್ಯಾಸ ಮತ್ತು ವೈರಾಗ್ಯ ಇವೆರಡರಿಂದ ಹಿಡಿದಿಡಬಹುದು ಮನಸ್ಸನ್ನು ಅಂತೇಳಿ ಈ ಬೆಟ್ಟವು ಎಲ್ಲಿ ಬಿಟ್ಟರೆ ಅಲ್ಲಿಯೇ ಮುಳುಗಿಕೊಂಡು ಬಿಡುವುದು ಈ ಮನಸ್ಸು ಕೂಡ ಹಾಗೆ ಇನ್ನು ವಾಸುಕಿಯನ್ನು ಹಗ್ಗ ಮಾಡಿಕೊಳ್ಳುವುದೋ ಹೇಗೋ ಹಾಗೆಯೇ ಈ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಿಕೊಳ್ಳುವುದು ಅಸಾಧ್ಯ ಹಾವು ಮುಟ್ಟುತ್ತಲೇ ನುಣುಚಿಕೊಳ್ಳುವಂತೆ ಇದು ನುಣುಚಿಕೊಂಡು ಬಿಡುತ್ತದೆ ಈ ಕಡೆಯಲ್ಲಿ ಹಿಡಿದರೆ ಆ ಕಡೆಯಲ್ಲಿ ತಪ್ಪಿಸಿಕೊಂಡು ಬಿಡ್ತದೆ ಕೆಲವು ಸಲವಂತೂ ಹೆಡೆಯನ್ನು ಬಿತ್ತಿ ಬಸುಗುಡುತ್ತಾ ಮುಟ್ಟಿದ್ದೇ ತಪ್ಪಾಗಿ ಕಚ್ಚಿ ವಿಷಕ್ಕೆಕ್ಕುವುದು ಇನ್ನು ನಮ್ಮ ಅಶುಭ ಕೂಡಿದ ಇಂದ್ರಿಯಗಳನ್ನು ನಮ್ಮ ಅವಶ್ಯಕತೆ ತೆಗೆದುಕೊಂಡು ಪರಮಾರ್ಥ ಸಾಧನೆಗೆ ಹೊರಡುವುದಂತೂ ದೇವಾಸುರರ ಸ್ನೇಹವಾಗುವಷ್ಟೇ ಸುಲಭ ಅಷ್ಟೇ ಕಷ್ಟ ಅಂಥೇಳಿ ದೇವ ಹಸುರರು ಯಾವಾಗಲೂ ಬಲಿಷ್ಠರು ನಮ್ಮ ಪ್ರಪಂಚ ಅಷ್ಟೇ ಬಲಿಷ್ಠವಾದದ್ದು ದೇವತೆಗಳು ಅಲ್ಪಬಲ್ಲರು ಹೀಗೆ ನಮಗೆ ಶುಭೇಚ್ಛೆ ಶುಭ ಸಂಕಲ್ಪಗಳು ಎಂತಕ್ಕಂಥದ್ದು ಎಲ್ಲಿಯೋ ಒಂದೊಂದು ವೇಳೆ ಬರುವುದಾದರಿಂದ ನಮಗೆ ಪರಮಾರ್ಥ ವಾಸನೆ ಬಹು ಸ್ವಲ್ಪವಾಗಿರ್ತದೆ ಆದರೂ ನಾವು ನಿರಾಶರಾಗಬೇಕಾದ್ದಿಲ್ಲ ಕಥೆಯಲ್ಲಿ ದೇವತೆಗಳಿಗೆ ಜಯವಾದಂತೆ ನಮಗೂ ಜಯವಾಗಿಯೇ ಆಗ್ತದೆ ಆ ವಿಶ್ವಾಸ ಇರಲಿ ಆ ನಂಬಿಕೆ ಇರಲಿ ಆ ಶ್ರದ್ಧೆ ಇರಲಿ ನಾವು ಅವರಂತೆ ಎದೆಗುಂದದೇ ಇದ್ದಷ್ಟು ಎದೆಗುಂದದೇ ಇದ್ದಷ್ಟು ಸಹಾಯ ಸಂಪತ್ತನ್ನು ಒದಗಿಸಿಕೊಂಡು ಭಗವಂತನ ಮೇಲೆ ಭರವಸೆಯಷ್ಟು ಪ್ರಯತ್ನವನ್ನು ಮಾತ್ರ ಮಾಡಬೇಕು ಇರಲಿ ಹೀಗೆ ದೇವತೆಗಳು ಕೈ ಸೋತು ನೋಡಿ ಬ್ರಹ್ಮನು ಅವರಿಗೆಲ್ಲ ಬೆನ್ನು ತಟ್ಟಿ ಎಲೆ ದೇವತೆಗಳಿರ ಇನ್ನೇಕೆ ಹೆದರ್ತೀರಾ ಶ್ರೀಮನ್ನಾರಾಯಣನ ಅಪ್ಪಣೆಯಾಗಿದೆ ಹೊರಡಿ ಕೆಲಸವು ಕೈಗೂಡಬೇಕಾದರೆ ತಲೆ ಮೇಲೆ ಕೈ ಇಟ್ಟು ಕೂತರೆ ಆಗುವುದಿಲ್ಲ ಎಷ್ಟು ಬೇಗನೆ ನಾವು ಹೊಸರೊಡನೆ ಸಂಧಿ ಮಾಡಿಕೊಳ್ಳುವೆವು ನಮಗೆ ಅಷ್ಟು ಬೇಗ ಶುಭ ಪ್ರಾಪ್ತಿ ಆಗ್ತದಂತೆ ಹುರಿದುಂಬಿಸಿದ ಇದು ಗುರು ಇದ್ದ ಹಾಗೆ ಮಾರ್ಗದರ್ಶಕ ಸಂಸಾರದಲ್ಲಿ ಮುಳುಗುತ್ತಾ ಇರತಕ್ಕಂಥವನಿಗೆ ದಾರಿ ತೋರದವನಿಗೆ ಒಬ್ಬ ದಿಗ್ದರ್ಶಕ ಮಾರ್ಗದರ್ಶಕನ ಗುರುವಿನ ಪಾತ್ರ ಏನು ಅದನ್ನು ನಾವು ಇಲ್ಲಿ ಬ್ರಹ್ಮನ ಒಂದು ಪ್ರೇರಣೆಯಿಂದ ತಿಳಿಯಬಹುದು ದೇವತೆಗಳಿಗೆ ತಲೆಗೆ ಕೈಯಿತ್ತು ಕೈ ಇಟ್ಟು ಏನು ಮಾಡ್ದಪ್ಪ ಹೇಗೆ ಮಾಡಲಿ ಅಂಥೇಳಿ ಆಲೋಚನೆ ಮಾಡ್ತಾ ಇರುವಂಥ ಕಂಗಾಣದ ಮುಂಗಾಣದ ದಿಗ್ಮರಾದಂತಹ ದೇವತೆಗಳನ್ನು ಯಾವ ರೀತಿ ಗುರು ದಾರಿ ತೋರಿಸಿದಂತೆ ಬ್ರಹ್ಮನು ದಾರಿ ತೋರಿಸ್ತಾನೋ ಅದೇ ರೀತಿಯಲ್ಲಿ ನಮಗೂ ಜೀವನದಲ್ಲಿ ಗುರು ಎನ್ನತಕ್ಕಂತಹ ಒಬ್ಬ ಮಾರ್ಗದರ್ಶಕ ದಿಗ್ದರ್ಶಕ ಬೇಕಾಗ್ತದೆ ಈ ಕಾಲಕ್ಕೆ ದೈತ್ಯರಿಗೆಲ್ಲ ಒಡೆಯನಾದ ಬಲಿರಾಯನು ದೇವತೆಗಳು ಸುಮ್ಮನಿರುವುದನ್ನು ತಮ್ಮ ಕಡೆಯ ಸೇನಾ ನಾಯಕರು ಸೋತಿರುವುದನ್ನು ಕಂಡು ಯಾರು ದೇವತೆಗಳ ಕಡೆ ಸೇನಾ ನಾಯಕರು ಈ ಕಾಲದಲ್ಲಿ ದೇವತೆಗಳಿಗೂ ನಮಗೂ ಸಂಧಿ ಸರಿಯಾದೀತು ಕಾಲಾನುಕಾಲದಲ್ಲಿ ಬೇಕಾದ ಆನುಕೂಲ್ಯಗಳನ್ನು ಒದಗಿಸಿಕೊಂಡು ಮತ್ತೆ ಸಮಯವನ್ನು ನೋಡಿ ಶತ್ರುಗಳ ಬೀಳಬಹುದು ಅಂತೇಳಿ ಯೋಚಿಸ್ತಾ ಇದ್ದಂತೆ ಬಲಿ ಅಂದರೆ ದೇವತೆಗಳು ಕೂಡ ಪೂರ್ತಿ ಸೋತಿಲ್ಲ ಹಸುರ ರು ಕೂಡ ಪೂರ್ತಿ ಗೆದ್ದಿಲ್ಲ ಆ ರೀತಿ ಇತ್ತು ಪರಿಸ್ಥಿತಿ ಹಾಗಾಗಿ ಮಾಡಿಕೊಳ್ಳುವ ಅಂಥೇಳಿ ಬಲಿ ಕೂಡ ಆಲೋಚನೆ ಮಾಡ್ತಾಯಿದ್ದ ವಿರೋಚನನ ಮಗ ಬಲಿ ದೈತ್ಯರಾಜನಾದ ವಿರೋಚನ ಮಗ ವಿರೋಚನಿ ದೇವತೆಗಳೆಲ್ಲರೂ ಬ್ರಹ್ಮನ ಆಜ್ಞಾನುಸಾರವಾಗಿ ಅವನಲ್ಲಿ ಸಂಧಿಯನ್ನು ಮಾಡಿಕೊಳ್ಳೋದಕ್ಕೆ ಬರುತ್ತಿದ್ದಾರೆ ಎಂಬುದನ್ನು ಕೇಳುತ್ತಲೂ ಅವನಿಗೆ ಪರಮ ಸಂತೋಷ ಆಯಿತು ಅವನು ನಮ್ಮ ತಮ್ಮವರೆಲ್ಲರನ್ನೂ ಕುಳಿತು ಯಾರೇ ಹೆಸರು ಶ್ರೇಷ್ಠರೇ ದೇವರಾಜನಿಂದ ತನ್ನ ಪರಿವಾರದೊಡನೆ ಬರುತ್ತಿದ್ದಾನೆಂದು ಕೇಳುತ್ತೇನೆ ಕೇಳಿದ್ದೇನೆ ಹಾಗಿದ್ದರೆ ಅವನು ಯಾವ ತೊಂದರೆಯನ್ನು ಮಾಡಿದರೆ ಅವಶ್ಯವಾಗಿ ನನ್ನ ನನ್ನಲ್ಲಿಗೆ ಕರೆತಾನೆ ಅಂತ ಅಷ್ಟರಲ್ಲಿ ದೇವೇಂದ್ರನು ಬೃಹಸ್ಪತಿಯ ಮೊದಲಾದವರೊಡನೆ ತಾನೇ ವಿರೋಚನನ್ನು ಮಗನಾದ ಬಲಿರಾಯನ ಸಭೆಯ ಸಭೆಯನ್ನು ಪ್ರವೇಶಿಸ್ತಾನೆ ಆಗ ಹೀಗೆ ಬಲಿರಾಯನು ತನ್ನ ಶತ್ರುಗಳನ್ನೆಲ್ಲ ಜಯಿಸಿ ದೇವತೆಗಳಲ್ಲಿಯೂ ದೈತ್ಯರಲ್ಲಿಯೂ ಮತ್ತು ಯಾರೂ ತನಗೆ ಸಮನ ಸಮನಾದವರು ಇಲ್ಲವೆಂದು ಎನಿಸತಕ್ಕಂಥ ಐಶ್ವರ್ಯನು ಸಂಪಾದಿಸಿದ್ದಾನೆ ಶಂಬರ ಅರಿಷ್ಟನೇ ಮುಂತಾದ ಅನೇಕರು ಅವನನ್ನು ಪಾಲಸೇವೆ ಮಾಡುತ್ತಾ ಸಮಯ ನಿರೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಹೀಗೆ ಸಿಂಹಾಸನದಲ್ಲಿ ವಿರಾಜಮಾನನಾಗಿರುವ ಹಸುರಾಧಿಪತಿಯ ಬಲಿಯ ಸಮೀಪಕ್ಕೆ ಹೋಗಿ ಮಹಿ ಬಂದು ಯಥೋಚಿತವಾಗಿ ಮರ್ಯಾದೆಯ ಮಾತುಗಳನ್ನು ಆಡಿ ತನ್ನ ದರಕವಾದ ಆಸನದಲ್ಲಿ ಕುಳಿತು ಕಥಾ ಪ್ರಸ್ತಾವದಿಂದ ತಾನು ಬಂದ ವಿಚಾರವನ್ನು ಹೇಳ್ತಾನೆ ಬಲಿ ಹೇಳ್ತಾನೆ ಆಗ ದೇವೇಂದ್ರನೇ ನೀನು ಬಂದದ್ದು ನನಗೆ ಬಹಳ ಸಂತೋಷ ಆಯಿತು ಬಲಿಷ್ಠರಾದ ಹಸುರರಿಗೆ ದೇವತೆಗಳ ಸಹಾಯವೇ ಒಂದೊಂದು ಕಾರ್ಯವನ್ನು ಮಾಡುವಾಗ ಅನೇಕ ಇರುವುದು ಒಳ್ಳೆಯದಾದ್ದರಿಂದ ನೀನು ಹೇಳುವ ಸಲಹೆಗೆ ನಾನು ಒಪ್ಪಿದ್ದೇನೆ ನಿನ್ನ ಸೂಚನೆಯಂತೆ ದೇವಾಸುರರಿಬ್ಬರು ಕ್ಷೀರ ಸಮುದ್ರವನ್ನು ಕಡೆಯೋಣ್ಣ ಮಂದರ ಪರ್ವತವಾಗಲಿ ವಾಸುಕೆ ಆಗಲಿ ನಮಗೆ ಲಕ್ಷ್ಯವಿಲ್ಲ ಆದರೆ ಒಂದು ಮಾತು ದೇವತೆಗಳು ವಾಸಿಕೆ ಬಾಲವನ್ನು ಹಿಡಿದುಕೊಳ್ಬೇಕು ಹಸುರೂ ಆದ ನಮಗೆ ಬಾಲದ ಕಡೆ ಕೈ ಹಾಕುವುದು ಗೌರವಕ್ಕೆ ಕುಂದು ತರುವಂಥದ್ದು ಒಂದೊಂದು ಸಣ್ಣ ನಿಯಮಕ್ಕೆ ಇದೊಂದು ಸಣ್ಣ ನಿಯಮಕ್ಕೆ ನೀನು ಸಮ್ಮತಿ ಮಿಕ್ಕ ವಿಷಯದಲ್ಲಿ ನನ್ನ ಅಡ್ಡಿ ಏನೂ ಇಲ್ಲ ಅಂತ ಹೇಳ್ತಾನೆ ಆಗ ಮಾತಿನಲ್ಲಿ ಜಾಣನಾದ ಬೃಹಸ್ಪತಿಯು ಹಸುರೇಂದ್ರನೇ ನೀವು ನೀವೇ ಎದುರಿಗಿರುವಾಗ ನಡುವೆ ನಾನು ಮಾತಿಗೆ ಬರುವುದು ಧಾಷ್ಟ್ಯವೆಂದು ತೋರಬಹುದಾದರೂ ನಮ್ಮಗಳಿಗೆಲ್ಲ ಒಡೆಯನಾದ ಇಂದ್ರನ ಮನೋಗತವನ್ನು ತಿಳಿದವನಾದ್ದರಿಂದ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನು ನಾಡ್ತೇನೆ ದೇವತೆಗಳು ಯಾವಾಗಲೂ ಕಿರಿಯರು ತಮ್ಮಂದಿರು ಹಸು ಎಂದಿಗೂ ಹಿರಿಯರು ಅಣ್ಣಂದಿರು ಅಣ್ಣಂದಿರು ಬಿಟ್ಟದ್ದನ್ನು ತಮ್ಮಂದಿರು ಒಪ್ಪಿಕೊಳ್ಳುವಂಥದ್ದು ಅವರಿಗೆ ಭೂಷಣವು ಶ್ರೇಯಸ್ಕರವೂ ತಿಳಿದವರು ಹೇಳ್ತಾರೆ ಹೀಗಿರುವುದರಿಂದ ಈ ಸಂದರ್ಭದಲ್ಲಿ ಪೌರುಷ ಪ್ರಧಾನರಾದ ನಿಮ್ಮ ಮಾತುಗಳನ್ನು ಕೇಳುವುದು ನಮಗೆ ಶ್ರೇಯಸ್ಕರವೇ ಎಂದು ದೇವೇಂದ್ರನು ಭಾವಿಸಿದ್ದಾನೆ ಮಂದರ ಪರ್ವತವನ್ನು ಹೊರುವುದರಲ್ಲಿಯೂ ಸಮುದ್ರವನ್ನು ಕಡಿಯುವುದರಲ್ಲಿಯೂ ಸಮವಾದ ಶ್ರಮೆಯನ್ನು ತೆಗೆದುಕೊಂಡು ಶ್ರಮವನ್ನು ತೆಗೆದುಕೊಂಡು ವಾಸುಕಿಯನ್ನು ತಲೆಯ ಕಡೆ ತಾವೆ ನಾವೇ ಹಿಡಿದುಕೊಳ್ಳುವೆವು ಅಂತೇಳಿ ಹೇಳುವ ನಿಮ್ಮ ಅಭಿಪ್ರಾಯದಂತೆ ನಾವೇಕೆ ನಡೆಯಬಾರದು ಮುಖ್ಯವಾಗಿ ದೇವೇಂದ್ರನು ಕಾರ್ಯಗೌರವದಲ್ಲಿ ಲಕ್ಷ್ಯವಿಟ್ಟಿರುವ ಹೊರತು ಮಿಕ್ಕ ವಿಚಾರಗಳು ಅವನಿಗೆ ಎಣಿಕೆಯಿಲ್ಲ ಎಂದು ಶ್ಲೇಷ ಗರ್ಭಿತವಾದ ಮಾತುಗಳನ್ನು ಆಡ್ತಾನೆ ಅಂದರೆ ದ್ವಂದ್ವಾರ್ಥ ನಾನಾರ್ಥ ಶ್ಲೇಷ ಗರ್ಭಿತ ಶ್ಲೇಷ ಅಂದರೆ ನಾನಾರ್ಥ ವಿ ಶಬ್ದವಿನ್ಯಾಸವು ಶ್ಲೇಷ ನಾನಾರ್ಥ ಶಬ್ದನ್ಯಾಸ ಶ್ಲೇಷ ಅಂತೇಳಿ ಹೇಳಿ ಅದರ ಶ್ಲೇಷ ಅಲಂಕಾರದ ಲಕ್ಷಣ ಒಂದು ಶಬ್ದವನ್ನು ಅಥವಾ ಒಂದು ವಾಕ್ಯವನ್ನು ನಾನಾರ್ಥಗಳಿಂದ ತುಂಬಿ ಇಡ್ತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಕ್ಕಂಥದ್ದು ಅದೇ ಶ್ಲೇಷಾಲಂಕಾರ ಈಗ ಎಲ್ಲಿ ನೋಡಿ ನಾವು ಯಾಕೆ ತಡಿಬೇಕು ನೀವು ಮಾಡಿ ನಮಗೆ ಅದೇನಿಲ್ಲ ನಮಗೆ ಲಕ್ಷ್ಯ ಮಾತ್ರ ಕಾರ್ಯ ಗೌರವದಲ್ಲಿ ಕಾರ್ಯದ ಗುರುತ್ ಲಕ್ಷ್ಯ ಅಂದರೆ ಅದರ ಫಲದಲ್ಲಿ ಅಂತೇಳಿ ಅದರ ಅರ್ಥ ಬೇರೆ ವಿಚಾರಗಳು ಯಾರು ಏನೇ ಮಾಡಿದರೂ ನಮಗೆ ತೊಂದರೆ ನೀವೇ ಮಾಡಿಕೊಟ್ಟರು ನಮಗೆ ಸರಿ ನಮಗೆ ಅಮಂತ್ರ ಸಿಕ್ಕಿದಿರಾಯಿತು ಎನ್ನುವ ಅದೊಂದು ಅರ್ಥ ಇನ್ನೊಂದು ಅಲ್ಲಿ ಇದೆ ಗೂಢಾರ್ಥ ಆದರೆ ದೇವತೆಗಳೆಲ್ಲ ಹೇಳಿಗಳೆಂದು ತಾನು ಕೇಳುವುದಕ್ಕೆ ಅದೇ ಮುಖ್ಯ ಕಾರಣವೆಂದು ತಿಳಿದಂಥ ಬಲಿರಾಯನಿಗೆ ಆ ಬಲಗರ್ವದ ಭರದಲ್ಲಿ ದೇವಗುರುವಿನ ಮಾತಿನಲ್ಲಿರುವ ಸೂಕ್ಷ್ಮಾರ್ಥಗಳು ತೋರದೇ ಹೋಯಿತು ಈ ಲೋಕದಲ್ಲಿ ತಮಗೆ ಎಲ್ಲರೂ ಗೌರವವನ್ನು ತೋರಿಸುತ್ತಿದ್ದರೆ ಸಾಕು ಹಿಂದೆ ಕೈದಟ್ಟಿ ಕೇಕೆ ಹಾಕಿಕೊಂಡು ನಗುತ್ತಿರೋ ಚಿಂತೆ ಇಲ್ಲ ಎನ್ನುವರು ಕೆಲವರು ಇರ್ತಾರೆ ಇಂದ್ರ ಚಂದ್ರ ಎಂದು ಎದುರಿಗೆ ವೃಥ ಮಿಥ್ಯಸ್ತುತಿ ಮೃಷಾಸ್ತುತಿಯನ್ನು ಮಾಡಿ ಜನರು ಮಾಡಿ ಇವರನ್ನು ಮರಳು ಮಾಡಿ ತಮ್ಮ ಕೆಲಸವನ್ನು ಸಾಧಿಸಿಕೊಳ್ತಾರೆ ಸುಮ್ಮ ಸುಮ್ಮನೆಯ ಕೋಪವನ್ನು ಮಾಡಿಕೊಳ್ಳುತ್ತಾ ತಾವು ಹಿಡಿದ ಪಟ್ಟನ್ನು ಬಿಡದೆ ತಮಗೆ ಎಲ್ಲೆಲ್ಲಿಯೂ ಮರ್ಯಾದೆಯೇ ಆಗುತ್ತಿರಬೇಕೆಂದು ನಿರೀಕ್ಷಿಸುತ್ತಾ ತಾವು ಹೇಳಿದ್ದೇ ಸಾಗಬೇಕೆಂದು ದುರಭಿಮಾನ ಪಡುತ್ತಿರುವ ಸ್ಥೂಲ ಬುದ್ಧಿಗಳು ಯಾವಾಗಲೂ ಕಾರ್ಯಾಂತದಲ್ಲಿ ಮೋಸ ಹೋಗ್ತಾರೆ ಕಾರ್ಯಶಕ್ತಿ ಹೀನರಾದರೂ ಸೂಕ್ಷ್ಮ ಬುದ್ಧಿ ತಮ್ಮ ಕಾರ್ಯವಾಗುವವರೆಗೆ ಇವರನ್ನು ಆಶ್ರಯಿಸಿಕೊಂಡಿದ್ದು ಕಾರ್ಯಾಂತದಲ್ಲಿ ಪಕ್ಷಿಗಳು ಕೊಂಬೆಗಳಿಂದ ಹಾರಿಹೋಗುವಂತೆಯೂ ನದಿಯನ್ನು ದಾಟಿದವರು ದೋಣಿಯನ್ನು ಕೈಬಿಡುವಂತೆಯೂ ಎಳನೀರನ್ನು ಕುಡಿದವರು ಬುರುಡೆಯನ್ನು ಅಂದರೆ ಎಳನೀರಿನ ಬುರುಡೆ ಅದನ್ನು ಅನಾದರದಿಂದ ಬಿಸಾಡುವಂತೆಯೂ ಏಣಿ ಇಟ್ಟು ಮೇಲೆ ಹತ್ತಿದವರು ಆನಂತರ ಏಣಿಯನ್ನು ಬಿಸಾಡುವಂತೆಯೂ ಇಂಥ ಮೂರ್ಖರನ್ನು ಕೈಬಿಟ್ಟು ಹೋಗ್ತಾರೆ ಪ್ರಕೃತದಲ್ಲಿ ಹಸುರರ ಪಾಡು ಇಂಥದ್ದಾಯಿತು ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಎಂಬಂತೆ ದೇವತೆಗಳು ತಮ್ಮ ಕಾರ್ಯಕ್ಕೆ ಬಾಹು ಬಲಿಷ್ಠರಾದ ಹಸುರರ ನೆರವು ಬೇಕೆಂದು ತೋರಿದ್ದರಿಂದ ಬಲಿರಾಯನನ್ನು ಸ್ತುತಿ ವಚನಗಳಿಂದ ಉಬ್ಬಿಸಿ ಹುರುಪೇರಿಸಿದರು ನಿಜವಾಗಿ ತಮ್ಮ ಕಡೆ ಶ್ರೀಮನ್ನ ನಾರಾಯಣ ನಿಲ್ಲುವರೆಂದು ನಿಮಿತ್ತ ಮಾತ್ರಕ್ಕೆ ಅಸುರರೆಂದು ದೈವಭಕ್ತಿ ಪರಾಯಣರಾದ ತಮಗೆ ಪೌರುಷ ಪ್ರಧಾನರಾದ ಅಸುರರು ಸಹಾಯ ಮಾಡಿಯೇ ತೀರಬೇಕಾಗುವುದೆಂದು ಬೃಹಸ್ಪತಿ ಗೊತ್ತು ಅಸುರೇಶ್ವರನಾದ ಬಲಿಯು ಮಾತ್ರ ದೇವತೆಗಳು ತನ್ನನ್ನು ಮರೆಯಬಿದ್ದು ಬಾಳದೇ ಇದ್ದರೆ ತನ್ನನ್ನು ಮರೆಹೊಕ್ಕು ಬಾಳದೇ ಇದ್ದರೆ ಅವರಿಗೆ ಗತಿಯೇ ಇಲ್ಲವೆಂದು ಹಿರಿ ಹಿಗ್ಗಿದ ಹಿರಿ ಹಿರಿ ಹಿಗ್ಗಿದ ಜನ್ಮದಿಂದಲೂ ಕರ್ಮದಿಂದಲೂ ವಿದ್ಯೆಯಿಂದಲೂ ಪ್ರಖ್ಯಾತರಾದ ಅಸರು ಹಾವಿನ ಬಾಲವನ್ನು ಹಿಡಿಯಬೇಕೇ ಎಂಬ ಅಮಂಗಲವಾದ ಕುಬುದ್ದಿಯು ಅವನಿಗೆ ದುರದೃಷ್ಟವಶದಿಂದ ಈಗ ಬಂದದೊಗಿತು ಮುಂದಕ್ಕೆ ನಿಜವಾಗಿ ತನ್ನ ಈ ಸೂಚನೆಯೇ ದೇವತೆಗಳಿಗೆ ಶ್ರೇಯಸ್ಕರವೆಂಬುದು ದೇವತೆಗಳ ಗುರುವಿಗೆ ಹೊಡೆದಂತೆ ಆತನಿಗೆ ತೋರದೆ ಹೋಯಿತು ಆದ್ದರಿಂದ ಆ ದೈ ಸರ್ಪದ ಬಾಯಿಯಿಂದ ವಿಷ ಬರ್ತದೆ ಅದರಿಂದ ತೊಂದರೆ ಆಗಬಹುದು ಅಂತ ಹೇಳುವಂಥದ್ದು ಅವನಿಗೆ ತಲೆಗೋಗಲಿಲ್ಲ ಆದ್ದರಿಂದ ಆ ದೈತ್ಯಪತಿಯು ಎಲೆ ಬೃಹಸ್ಪತಿಯೇ ನೀನು ಹೇಳಿದರೆ ಯಥಾರ್ಥವೇ ಆಗಿರುವುದು ಇನ್ನು ತಡವೇತಕ್ಕೆ ಎಲೈ ಹಸಿರು ನಾಯಕರೇ ಬೇಗನೆ ಎಳಿ ಮಂದರ್ ಬರುವುದನ್ನು ಬೇಗನೆ ಕಿತ್ತು ಸಮುದ್ರದಲ್ಲಿ ಹಾಕಿ ಕಡೆಯೋಣ ಹಸುರರಲ್ಲಿ ಯಾರ ಯಾರ ಭುಜದಲ್ಲಿ ಎಷ್ಟೆಷ್ಟು ಸಾರವಿರುವುದು ಎಂಬುದನ್ನು ಪರೀಕ್ಷಿಸುವುದಕ್ಕೆ ಇದು ಒಳ್ಳೆಯ ಸಮಯವಾಗಿದೆ ಎಷ್ಟು ಶಕ್ತಿ ಇದೆ ಅಂತೇಳಿ ದೇವತೆಗಳು ನೀವು ಒಮ್ಮೆಗೆ ಸೇರಿದರೆ ಸಪ್ತಕುಲಾಚಲದಿಂದ ಕೂಡಿದ ಭೂಮಿಯನ್ನಿಂದಲೇಗಳು ಮಾಡಿಬಿಡಬಹುದು ಹೀಗಿರುವಲ್ಲಿ ಈ ಮಂದಿರ ಪರ್ವತ ಪಾಡೆಯನ್ನು ನಮ್ಮ ನಗರದಲ್ಲಿರುವ ಹಸುರ ನಾಯಕರೆಲ್ಲರೂ ಈ ಕಾರ್ಯಕ್ಕೆ ಸೇರಬೇಕೆಂದು ಡಂಗರವನ್ನು ಹೊರಡಿಸಿರಿ ಅಂತ ಆಜ್ಞಾಪಿಸುತ್ತೇನೆ ಬದಿರಾಯನು ಈ ರೀತಿಯಲ್ಲಿ ಅಪ್ಪಣೆಯತ್ತ ಸಮಯದಲ್ಲಿ ಬೇರೆ ನಿನಾದಗಳು ದಿಕ್ಕು ದಿಕ್ಕಿಗೆ ಹರಡಿದವು ಜಯ ಜಯ ವೀರಾಗ್ರೇಸರ ಹಸುರಾಧಿಪತಿಗೆ ಜಯ ಜಯ ಎಂಬ ಸಭಿಕರ ಜಯ ಘೋಷಗಳು ಕೇಳಿಬಂದವು ನೂರಾರು ಮಂದಿ ಹಸುರ ಶ್ರೇಷ್ಠರು ಈ ಕಾರ್ಯದಲ್ಲಿ ನಾಮೊಂದು ತಾಮೊಂದು ಎಂದು ಪ್ರತಿಜ್ಞಾಪೂರ್ವಕವಾಗಿ ಮುಂದಕ್ಕೆ ಹೆಜ್ಜೆ ಇಟ್ಟು ಅಪ್ಪಣೆಗಾಗಿ ತಮ್ಮ ಚಕ್ರವರ್ತಿಯ ಮುಖದ ಕಡೆಗೆ ನೋಡುತ್ತಿದ್ದರು ಮಂದರ ಪರ್ವತವೆಂಬುದು ಹಸುರರ ಪಾಲಿಗೆ ಹುಡುಗರ ಕೈಯಲ್ಲಿರುವ ಚೆಂಡಾಗಿ ತೋರಿತೋ ಗೋಲಿ ಗಜ್ಜುಗಳೆಂದು ತೋರಿತ ಹೇಳುವುದಕ್ಕೆ ಬರುವುದಿಲ್ಲ ಇಂದ್ರದಿಂದ ತನ್ನ ಕಾರ್ಯವು ಇಷ್ಟು ಸುಲಭವಾಗಿ ನೆರವೇರುವುದೆಂದು ಕನಸಿನಲ್ಲಿ ಕನಸು ಮನಸ್ಸಿನಲ್ಲಿ ನೆನೆಸಿರಲಿಲ್ಲವೆಂದು ಹೇಳಬಹುದು ಯೋಚಿಸಿರಲಿಲ್ಲವೆಂದು ಆದರೆ ದೇವತೆಗಳಿಗೆ ಕನಸೇ ಇಲ್ಲವೆಂದು ನಮ್ಮ ಪುರಾಣಗಳು ಹೇಳುತ್ತಿರುವುದರಿಂದ ಈ ಕಾಲಕ್ಕೆ ಅಸುಲರು ಇಷ್ಟು ಉತ್ಸಾಹದಿಂದ ಸಂಧಿ ಮಾಡಿಕೊಳ್ಳುವ ದೇವಗಾಯಕ ನೆರವಾದಂತೆ ಮರ್ತ್ಯಲೋಕದಲ್ಲಿ ಜನರಿಗೆ ಕನಸಾಗುತ್ತಿರಬೇಕೆಂದು ಆ ದೇವಶ್ರೇಷ್ಠನನ್ನು ಭಾವಿಸಿರಬಹುದು ಅದು ಹೇಗೆ ಆಗಲಿ ಇದೆಲ್ಲ ಶ್ರೀಮನ್ನಾರಾಯಣನ ಲೀಲೆ ಎಂದು ಭಾವಿಸಿಕೊಂಡು ಆತನ ಯಥೋಚಿತವಾಗಿ ಹಸುರು ಚಕ್ರವರ್ತಿಯ ಅಪ್ಪಣೆಯನ್ನು ಪಡೆದು ದೇವತೆಗಳನ್ನು ಕಾರ್ಯಕ್ಕೆ ಗುಂಪುಗೂಡಿಸುವುದಕ್ಕೆ ಸೇರಿಸುವುದಕ್ಕೆ ಹೊರಟೋದ ಇದು ನಾಲ್ಕನೇ ತರಂಗ ನಾರಾಯಣನ ಅಪ್ಪಣೆ ಅಂತಕ್ಕಂಥ ಒಂದು ಅಧ್ಯಾಯ ಅದರ ಕಥೆ ಇನ್ನು ಮುಂದೆ ನಾವು ಐದನೇ ತರಂಗ ಸಮುದ್ರವನ್ನು ಕಳೆದದ್ದು ಸಮುದ್ರ ಪ್ರಧಾನವಾದ ಭಾಗ ಅದನ್ನು ನೋಡ್ತಾ ಇದ್ದೀವಿ ನೋಡೋಣ ಈ ರೀತಿಯಾಗಿ ದೇವತೆಗಳು ಹಸುರರು ಸಂಧಿ ಮಾಡಿಕೊಂಡ್ರೋ ಇಂದು ಯಾವಾಗ ಮಾಡಿಕೊಂಡ್ರೋ ಆ ದಿನವೂ ಒಂದು ಮಹಾಶುಭ ದಿನ ಯಾಕಂದರೆ ದೇವತೆಗಳ ಬುದ್ಧಿಗೆ ಹಸುರರ ಭುಜಬಲವು ಸೇರಿದರೆ ಆಗದ ಕಾರ್ಯವು ಯಾವುದಿದ್ದಿತ್ತು ಮಂದರ ಪರ್ವತ ಏನು ಸಾಮಾನ್ಯವಾದದ್ದಲ್ಲ ಅದೇ ರೀತಿಯಲ್ಲಿ ಹೇಗೆ ನಮ್ಮ ಇಂದ್ರಿಯಗಳು ಸಾಮಾನ್ಯವಾದವುಗಳಲ್ಲ ಅವುಗಳು ಹೊರಮುಖವಾಗಿ ದುಷ್ಟ ಯೋಚನೆಗಳು ದುಷ್ಟ ಸಂಕಲ್ಪಗಳನ್ನು ಮಾಡ್ತಾ ಇದ್ರೆ ಅವು ವ್ಯರ್ಥವಾಗಿ ಹಾಳಾಗಿ ಪೋಲಾಗಿ ಹೋಗ್ತವೆ ಆದರೆ ಅವುಗಳನ್ನು ಒಳಮುಖವಾಗಿ ಅಂತರ್ಮುಖವಾಗಿ ಆತ್ಮಧ್ಯಾನದಲ್ಲಿ ತೊಡಗಿಸಿಕೊಂಡ್ರೆ ಹ್ಞೂ ಆವಾಗ ಏನಾಯಿತು ದೇವತೆಗಳು ಮತ್ತು ಹಸಿರರು ಸೇರಿದಂತೆ ಆಯಿತು ದೇವತೆಗಳು ಅಂದರೆ ಶುಭ ಚಿಂತನೆಗಳು ಹಸರರು ಅಂದರೆ ಅಶುಭ ಚಿಂತನೆಗಳು ಇವೆರಡೂ ಮಾಡತಕ್ಕಂತಹ ಅಶುಭ ದೃಷ್ಟಿ ಇದ್ದಂತಹ ಇಂದಿರಿಯಗಳನ್ನು ಶುಭ ದೃಷ್ಟಿಯೆಡೆಗೆ ಎಳೆ ತಂದು ಒಂದುಗೂಡಿಸಿದರೆ ಆವಾಗ ಎರಡರನ್ನು ಸೇರಿಸಿಕೊಂಡು ಆ ಇಂದ್ರಿಯಗಳ ಬಲವನ್ನು ಮನಸ್ಸು ಚಿತ್ತ ಬುದ್ಧಿಅಂಕಾರಗಳನ್ನೆಲ್ಲ ಸೇರಿಸಿಕೊಂಡು ಅಂತರ್ಮುಖವಾಗಿಸಿದಾಗ ಬಹಳ ಬೇಗ ಯಶಸ್ಸನ್ನು ಕಾಣಬಹುದು ಅವುಗಳು ಸಹಾಯವಿಲ್ಲದೆ ಮಾಡಲಿಕ್ಕೆ ಕಷ್ಟ ಇದೆ ಹಾಗಾಗಿ ಇಂದ್ರಿಯಗಳ ನಿರೋಧವನ್ನು ಮಾಡತಕ್ಕಂಥದ್ದು ಹಾಗೆ ಹಸುರರ ದುಷ್ಪ್ರವೃತ್ತಿಯನ್ನು ತಡೆಯತಕ್ಕಂಥದ್ದು ದೇವತಾ ಕಾರ್ಯದಲ್ಲಿ ಅವರನ್ನು ಸೇರಿಸಿಕೊಳ್ತಕ್ಕಂಥದ್ದು ಹಾಗೆ ಧ್ಯಾನದಲ್ಲಿ ಒಮ್ಮುಖವಾಗಿ ಮಾಡ್ತಕ್ಕಂಥದ್ದು ಇಂದ್ರಿಯಗಳನ್ನ ಮನಸ್ಸನ್ನು ಅಂತರಂಗ ಬಹಿರಂಗಗಳನ್ನೆಲ್ಲ ಹಾಗಾಗಿ ಅದು ಒಂದು ಮಹಾಶುಭ ದಿನ ಯಾಕೆಂದರೆ ದೇವತೆಗಳ ಬುದ್ಧಿಗೆ ಹಸುರರ ಭುಜಬಲವು ಸೇರಿದರೆ ಆಗದ ಕಾರ್ಯವು ಯಾವುದಿದ್ದೀತು ಮಂದರ ಪರ್ವತವನ್ನು ಸಾಮಾನ್ಯವಾದಲ್ಲಿ ಅದು ಮೋಡುಗಳನ್ನು ಮುಟ್ಟುವಂಥ ಶಿಖರ ಉಳ್ಳದ್ದು ಎಲ್ಲೆಲ್ಲಿಯೂ ಗಿಡ ಮರಗಳಿಂದ ಆವೃತವಾಗಿರ್ತಕ್ಕಂಥದ್ದು ಹಕ್ಕಿಗಳು ಬಗೆಬಗೆಯ ಹಾವು ಹಲ್ಲಿಗಳು ಬಗೆಬಗೆಯ ದುಷ್ಟಮೃಗಗಳು ಮುಂತಾದ ಪ್ರಾಣಿಗಳಿಂದ ಪರಿವೃತವಾಗಿರ್ತಕ್ಕಂಥದ್ದು ಅಲ್ಲಿ ಎಷ್ಟೋ ಜನ ಕಿನ್ನರರು ಅಪ್ಸರರು ದೇವತೆಗಳು ವಾಸವಾಗಿದ್ದಾರೆ ಅದು ಹನ್ನೊಂದು ಸಾವಿರ ಯೋಜನೆಯದಾಗಲೂ ಅಷ್ಟೇ ಉನ್ನತವೂ ಆಗಿರ್ತದೆ ಇಂಥ ಪರ್ವತವನ್ನು ಹಿಡಿದು ಕೇಳುವುದೆಂದರೆ ಅದೇನು ಸಾಮಾನ್ಯ ಕಾರ್ಯವಲ್ಲ ಆದರೂ ದೇವತೆಗಳು ಹಸಿರರು ಎಂದು ಒಂದಾದರೂ ಆ ದಿನ ಈ ಮಹಾಕಾರ್ಯವು ಸಲೀಸಾಗಿ ಜರುಗಿಯೇ ಬಿಟ್ಟಿತು ನಮ್ಮ ಮನಸ್ಸೆಂಬುದು ಒಂದು ಮಹಾಪರ್ವತ ಅಂತಿರುವುದೆಂತಲೂ ವಿಷಯ ವಾಸನಗಳಿಂದ ಕೂಡಿದ ಆ ಮನಸ್ಸನ್ನು ಈ ಸಂಸಾರ ಸಾಗರದಲ್ಲಿ ತೇಲಿಬಿಡುವುದು ಬಲು ಕಷ್ಟವೆಂತಲೂ ಹಿಂದೆ ಹೇಳಿದ್ದೇವಷ್ಟೇ ಆದರೆ ಅದನ್ನು ವಿಷಯಗಳ ಕಡೆಗೆ ಬೇರು ಬಿಟ್ಟುಕೊಳ್ಳದಂತೆ ಕಿತ್ತು ಹಗುರವಾಗಿ ನಾವು ತೋರಿದ ಕಡೆ ನಿಲ್ಲಿಸುವುದಕ್ಕೆ ಮುಖ್ಯವಾಗಿ ಎರಡು ಸಾಧನಗಳು ಸೇರಬೇಕು ಮನಸ್ಸು ಸೇರಿದ ತೋರಿದ ಕಡೆ ಹರಿದಾಡುತ್ತಿರುವುದಲ್ಲ ಅದನ್ನು ಹಿಡಿದು ನಿಲ್ಲಿಸುವುದಕ್ಕಾದೀಯಿದೆ ಎಂದು ಅರ್ಜುನನು ಕೇಳಿದಾಗ ಭಗವಂತನೇನು ಅಪ್ಪಣೆ ಕೊಟ್ಟ ಅಸಂಶಯಂ ಮಹಾಬಾಹು ಮನೋ ದುರ್ನಿರ್ಗ್ರಹಂ ಚಲಂ ಅಭ್ಯಾಸ ಏನು ತಕ್ಕೊಂತೆಯೇ ವೈರಾಗ್ಯನ ಚಿರುಕ್ಷತೆ ಅಂತೇಳಿ ಅಂದರೆ ಎಲೆ ಮಹಾಬಹ ಬಹು ಬಾಹುಬಲಶಾಲಿಯಾದ ಅರ್ಜುನನೇ ಮಹಾಬಾಹುಬಲಶಾಲಿಯಾದ ಅರ್ಜುನನೇ ಶತ್ರುಗಳನ್ನು ಶರೀರ ಸಾಮರ್ಥ್ಯವನ್ನು ಹಿಡಿದಂತೆ ಈ ಮನಸ್ಸನ್ನು ಹಿಡಿದು ಕಟ್ಟುವುದು ಆಗುವುದಿಲ್ಲವೆಂಬುದು ಇದು ಬಹು ಚಂಚಲವಾದ್ದರಿಂದ ಒಂದು ಕಡೆ ನಿಲ್ಲುವುದಿಲ್ಲವೆಂಬುದು ನಿಜವೇ ಅಂತೇಳಿ ಒಪ್ಪುತ್ತಾನೆ ಕೃಷ್ಣ ಆದರೆ ವಿವೇಕದಿಂದಲೂ ವೈರಾಗ್ಯದಿಂದಲೂ ಹಿಡಿದು ನಿಲ್ಲಿಸುವುದಕ್ಕೆ ಆಗಿಯೇ ಆಗ್ತದೆ ಅಂತೇಳಿ ಕೂಡ ಹೇಳ್ತಾನೆ ಈ ಮನಸ್ಸಿಮ್ಮ ಮಂದರ ಪರ್ವತವನ್ನು ಹಿಡಿದು ವಾಸುಕಿಯಿಂದ ಸಂಸಾರ ಸಮುದ್ರದಲ್ಲಿ ಹಾಯಾಗಿ ತೇಲುವಂತೆ ಮಾಡಬೇಕಾಗಿ ಬಿಡಬೇಕಾದರೂ ಈ ಎರಡೂ ಸೇರಬೇಕಾಗ್ತದೆ ದೇವತೆಗಳು ಹಸಿರವರು ಸಂಧಿ ಮಾಡಿಕೊಳ್ಳುವುದೇ ಇದಕ್ಕೆ ಉಪಾಯ ಮನುಷ್ಯನು ಶುಭವಾಸನೆಯಿಂದ ಕೂಡಿರುವಾಗ ಇಂದ್ರಿಯಗಳು ತನ್ನನ್ನು ಕೆಟ್ಟ ಸ್ಥಿತಿಗೆ ತರುತ್ತಲಿವೆ ಎಂದು ಅವನು ಬಲಾತ್ಕಾರದಿಂದ ದಂಡಿಸುವುದಕ್ಕೆ ಹೊರಡ್ತಾನೆ ಇಂದ್ರಿಯಗಳಿಗೆ ವಿಷಯಗಳು ಇಲ್ಲದಂತೆ ಮಾಡಿ ಸೊರಗಿಸಿದರೂ ಅಥವಾ ಬಾಹ್ಯ ವಿಷಯಗಳಿಗೆ ಮನಸ್ಸು ಹೊತ್ತು ಇಂದ್ರಿಯಗಳನ್ನು ಸೂರ್ಯ ಕೊಟ್ಟರು ಒಂದೇ ಸೊರಗಿಸಿ ಪ್ರಯೋಜನ ವಿಷಯವಿಲ್ಲದಂತೆ ಅಂದರೆ ಕಾಡಿಗೋದ್ರೆ ಪ್ರಯೋಜನ ಇಲ್ಲ ಅಲ್ಲಿ ಯಾವುದೇ ಪ್ರಲೋಭನಗಳಿಲ್ಲ ಅಂತೇಳಿ ಅದು ಇಂದ್ರಿಯಗಳನ್ನು ಸೊರಗಿಸಿದ ಹಾಗೆ ಬಾಹ್ಯ ವಿಷಯಗಳಿಗೆ ಮನಸ್ಸೋತು ಇಂದ್ರಿಯಗಳನ್ನು ಬಲೆ ಅದು ಕೂಡ ಅದೆರಡು ಒಂದೇ ಅಂತ ಹೇಳ್ತಾರೆ ಈ ಎರಡು ಸಂದರ್ಭಗಳಲ್ಲಿ ಮನಸ್ಸನ್ನು ಜಯಿಸಿದಂತಾಗೋದಿಲ್ಲ ನಿಜವಾಗಿ ಈ ಮನಸ್ಸನ್ನು ವಶ ಮಾಡಿಸಿಕೊಳ್ಳುವ ಈ ಎರಡು ಮಾರ್ಗಗಳ ನಡುವೆ ಇದೆ ಈ ವಿಷಯದಲ್ಲಿ ಶ್ರೀಕೃಷ್ಣ ಭಗವಂತನ ಅರ್ಪಣೆ ಕೊಟ್ಟದ್ದನ್ನು ನೋಡಿ ರಾಗದ್ವೇಷ ವ್ಯುಕ್ತ ಹೆಸ್ತು ವಿಷಯಾನ ಇಂದ್ರೇಶ್ಚರನ್ ಆತ್ಮವಶ್ಯರ್ವಿಧೇ ಆತ್ಮಾ ಪ್ರಸಾದ ವಿಷಯಗಳು ಬೇಕೆಂದು ಅವುಗಳ ಕಡೆಗೆ ನುಗ್ಗದೆ ಬೇಡವೆಂದು ಹಿಂಜಗ್ಗದೆ ರಾಗ ವಿಯುಕ್ತ ಇಷ್ಟು ಅದರ ಬಗ್ಗೆ ರಾಗವೂ ಬೇಡ ದ್ವೇಷವೂ ಬೇಡ ಬೇಡ ಅಂಥೇಳಿ ದ್ವೇಷ ಬರಬಾರ್ದು ಬೇಕು ಅಂಥೇಳಿ ಆಸೆ ಬರಬಾರ್ದು ಈ ರೀತಿಯಾಗಿ ವಿಷಾನ್ ಇಂದ್ರಿಯೈಶ್ಚರನ್ ತತ್ತತ್ಕಾಲದಲ್ಲಿ ಬಂದ ಅವರ್ಜನೀಯವಾದ ವಿಷಯಗಳನ್ನು ನಿಂದ್ಯವಾದ ಅಲ್ಲ ಅನಿಂದ್ಯವಾದ ವರ್ಜನೀಯವಾದ ಬಿಡಬೇಕಾದ್ದಲ್ಲ ಅಂದರೆ ಸ್ವೀಕಾರ್ಯವಾದ ಯಾವುದನ್ನು ಉಪಯೋಗ ಮಾಡಬಹುದು ಅನುಭವಿಸಬಹುದು ಧರ್ಮ ವಿರುದ್ಧವಾದದ್ದಲ್ಲ ಧರ್ಮಕ್ಕೆ ಅವಿರುದ್ಧವಾದದ್ದು ಯಾವುದಿದೆ ಅಂಥದ್ದನ್ನು ಅಂತಹ ವಿಷಯಗಳನ್ನು ತನ್ನ ಸ್ವಾಧೀನದಲ್ಲಿರುವ ಇಂದ್ರಿಯಗಳಿಂದ ಉಪಯೋಗಿಸುವ ಆತನಿಗೆ ಮನಸ್ಸು ಸ್ವಾಧೀನವಾಗಿರ್ತದೆ ಅದು ಪ್ರಸನ್ನವೂ ಆಗಿರ್ತದೆ ಆತ್ಮವಶ್ಯೇ ಇರುವ ಆತ್ಮ ಇಂದ್ರಿಯಗಳನ್ನು ತನ್ನ ವಿಧೇಯವಾಗಿಸಿಕೊಂಡು ಧರ್ಮಬದ್ಧವಾಗಿ ಅವುಗಳನ್ನು ಅನುಭವಿಸಿದರೆ ಉಪಭೋಗಿಸಿದರೆ ವಿಷಯಗಳನ್ನು ಆವಾಗ ಮನಸ್ಸು ಪ್ರಸಾದವನ್ನು ಹೊಂದುತ್ತದೆ ಪ್ರಸನ್ನತೆಯನ್ನು ಹೊಂದುತ್ತದೆ ಸ್ವಾಧೀನವಾಗ್ತದೆ ಹೀಗೆ ವಿಷಯೋಪಭೋಗವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದೇ ದೇವಾಸುರ ಸಂಧಿ ದೇವತೆಗಳೆಂದರೆ ಶುಭ ವಾಸನೆಯನ್ನು ಬೆಳಗುವ ಇಂದಿರ್ಯಗಳು ಅಸುರು ಎಂದರೆ ಅಶುಭ ವಾಸನೆಗಳನ್ನು ಬೆಳಗುವ ಇಂದಿರ್ಯಗಳು ಇವರಿಬ್ಬರ ಸಂಧಿ ವಿಷಯದಲ್ಲಿ ಹೆಚ್ಚಾಗಿ ಆಸಕ್ತಿಯಾಗಲಿ ದ್ವೇಷವಾಗಲಿ ಇಲ್ಲದಂತೆ ವೈರಾಗ್ ದ್ವೇಷ ದೇವತಾ ಇದಾಯಿತು ಆಸಕ್ತಿ ಆಸುರಿ ಬುದ್ಧಿ ಆಯಿತು ಇವೆರಡನ್ನೂ ಇವೆರಡನ್ನೂ ಇಲ್ಲದೆ ಇವೆರಡರ ಮಧ್ಯದಲ್ಲಿ ಇರಬೇಕು ಅಂತೇಳಿ ವೈರಾಗ್ಯದಿಂದಲೂ ತಾನು ಮುಂದೆ ಪಡೆಯಬೇಕಾಗಿರುವ ಮನಃ ಪ್ರಸನ್ನತೆ ಎಂಬ ಸ್ಥಿತಿಯನ್ನು ಕುರಿತು ಮತ್ತೆ ಮತ್ತೆ ವಿಚಾರಿಸುವ ವಿವೇಕದಿಂದಲೂ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಂಡಿರುವಂಥದ್ದು ಹೀಗೆ ವಶ್ಯ ಇಂದ್ರಿಯರಾದವರಿಗೆ ಏನು ಸಿದ್ಧಿ ಆದೀತು ಏನಾಗಲಾರದು ಏನು ತಾನೇ ಏನೂ ಕೂಡ ಸಿಕ್ಕಿತು ಇಂದ್ರಿಯಗಳನ್ನು ವಶದಲ್ಲಿ ಈ ರೀತಿಯಾಗಿಟ್ಟುಕೊಳ್ಬೇಕು ಯಾಕೆ ಮುಂದಿನ ಫಲವನ್ನೇ ಯೋಚಿಸಿ ಮುಕ್ತಿ ಫಲವನ್ನು ಮೋಕ್ಷಾನಂದವನ್ನು ಬ್ರಹ್ಮಾನಂದ ಪರಮಾನಂದ ಫಲವನ್ನು ಯೋಚಿಸಿಕೊಂಡು ಈಗ ಇರತಕ್ಕಂಥ ವಿಷಯ ಸುಖಗಳಲ್ಲಿ ಹೆಚ್ಚು ಆಸೆಯನ್ನು ತಾಳದೆ ಆಸಕ್ತಿಯನ್ನು ಹೊಂದದೆ ಹಾಗಂತೇಳಿ ದ್ವೇಷವನ್ನು ಮಾಡದೆ ಎದು ಲಾಭ ಸಂತುಷ್ಟನಾಗಿ ಧರ್ಮ ಮಾರ್ಗದಲ್ಲಿ ಸಿಕ್ಕಿದ್ದರಲ್ಲಿ ತೃಪ್ತಿಯನ್ನು ಹೊಂದಿ ಮಾಡತಕ್ಕಂಥದ್ದು ಅನುಭವಿಸ್ತಕ್ಕಂಥದ್ದು ಇರಲಿ ಇನ್ನು ಕಥೆಯನ್ನು ಮುಂದೆ ನೋಡೋಣ ದೇವಾಸುರರು ಹಿಂದೆ ಹೇಳಿದಂತೆ ಸಂಧಿಯನ್ನು ಮಾಡಿಕೊಂಡು ಪರಮೋತ್ಸಾಹದಿಂದ ಮಂದಿರ ಬರುತ್ತ ಬಳಿಗೆ ಬಂದರು ಆಗ ಅವರಿಗೆ ಬೆಂಬಲವಾಗಿ ಶ್ರೀಮನ್ನಾರಾಯಣನು ಅನಂತರೆಂಬ ಫಣೀಂದ್ರನನ್ನು ಕಳುಹಿಸಿದ ದೇವತೆಗಳೆಲ್ಲರೂ ಹಸುರರೆಲ್ಲರೂ ಸೇರಿ ಒಂದೇ ಕಾಲಕ್ಕೆ ಫಣೀಂದ್ರ ಸರ್ಪರಾಜ ಒಂದೇ ಸಲಕ್ಕೆ ಮಂದರ ಪರ್ವತವನ್ನು ಅನಂತರಿಂದ ಸುತ್ತಿ ಹಿಡಿದೆತ್ತಲು ಬಾಲಕರ ಕೈಯಲ್ಲಿ ಚೆಂಡು ಅಡಕವಾಗುವಂತೆ ಅವರಿಗೆ ಈ ಪರ್ವತ ವಶವಾಯಿತು ಎಲ್ಲರೂ ಉತ್ಸಾಹದಿಂದ ಮಂದರ ಪರ್ವತವನ್ನು ತೆಗೆದುಕೊಂಡು ಹೋಗಿ ಸಾಗರದಲ್ಲಿ ಹಾಕಿಬಿಟ್ಟರು ಕಲ್ಲು ತೇಲುವುದಿಲ್ಲ ಬೆಂಡು ಮುಳುಗುವುದಿಲ್ಲ ಎಂಬುದು ಅತ್ಯಂತ ಮೂಢರಿಗೂ ತಿಳಿದಿರುವ ವಿಷಯ ಹೀಗಿರುವಲ್ಲಿ ದೇವತೆಗಳು ಹಸುಳರು ಬರುವತು ನೀರ ಮೇಲೆ ನಿಲ್ಲುವ ಪರಿ ಹೇಗೆ ಅಂತೇಳಿ ವಿಚಾರವನ್ನೇ ಮಾಡದೆ ಸಮುದ್ರದಲ್ಲಿ ಬರುವ ನಿಟ್ಟು ಕಡಿವೆಯು ಅಂತ ಯೋಚಿಸಿಕೊಂಡದ್ದು ಹೇಗೆ ಅಂತೇಳಿ ಕೆಲವರು ಶಂಕಿಸಬಹುದು ಆದರೆ ದೇವತೆಗಳಿಗೆ ನಾರಾಯಣನ ಅಭಯಪ್ರದವಾದ ವಾಕ್ಯದಲ್ಲಿ ನಂಬಿಕೆ ಇತ್ತು ಶ್ರದ್ಧೆ ಇತ್ತು ಅಸುಲರಿಗೆ ತಮ್ಮ ಲೋಕವಿಲಕ್ಷಣವಾದ ಭೂಜಬಲದಲ್ಲಿ ನಂಬಿಕೆ ಇತ್ತು ವಸ್ತು ಸ್ವರೂಪದ ನಿಜವಾದ ತಿಳುವಳಿಕೆ ಇದ್ದವರಿಗೆ ಅವುಗಳನ್ನು ಬೇಕಾದ ಹಾಗೂ ಉಪಯೋಗಿಸಿಕೊಳ್ಳುವೆವು ಎನ್ನುತ್ತಂಥ ನ್ಯಾಯವಾದ ಧೈರ್ಯವು ಅಂಥ ತಿಳುವಳಿಕೆ ಇಲ್ಲದ ಮೂಢರಿಗೆ ಅವುಗಳಿಂದ ಆಗದ ಕಾರ್ಯವನ್ನು ಕೂಡ ಮಾಡಿಕೊಳ್ಳುವ ಎಂಬ ಧೈರ್ಯವು ಅತಿಯಾದ ಆತ್ಮವಿಶ್ವಾಸ ಅಂತ ಹೇಳ್ತಾರೆ ದುರಭಿಮಾನ ಇದೆರಡೂ ಸ್ವಭಾವ ಇರುವಂಥ ಸಹಜ ಹೀಗೆ ಉತ್ಸಾಹ ಶಾಲೆಗಳ ಎಲ್ಲ ಉತ್ಸ ಸ್ವಾಭಾವಿಕವಾಗಿರತಕ್ಕಂಥ ಧೈರ್ಯವು ದೇವತೆಗಳಿಗೂ ಹಸುರಿಗೂ ಇದ್ದದರಿಂದಲೇ ಈ ಮಹಾ ಹೇಗೆ ಮಾಡಿಯೇವು ಎಂತಕ್ಕಂಥ ಶಂಕೆಯೇ ಅವರು ಮಂದರವನ್ನು ಸಮುದ್ರದಲ್ಲಿ ಹಾಕಿದರು ಮುಂದಿನ ಕಾರ್ಯವನ್ನು ಸರಿಯಾಗಿ ಆಗಿಸಬೇಕು ಎಂಬ ಸಂಕಲ್ಪದಿಂದ ಶ್ರೀ ಮಹಾವಿಷ್ಣುವೆ ಕೂರ್ಮರೂಪದಿಂದ ಪರ್ವತವನ್ನು ಹೊತ್ತುಕೊಂಡು ಬಿಟ್ಟ ಹೀಗೆ ಮಂದರವನ್ನು ಕಡೆಗೋರಾಗಿ ಮಾಡಿಕೊಂಡು ವಾಸುಕಿಯನ್ನು ಹಗ್ಗಿಕೊಂಡು ಹಗ್ಗವಾಗಿಟ್ಟುಕೊಂಡು ಮೊದಲೇ ಗೊತ್ತಾಗಿದ್ದಂತೆ ಹಸರವರು ಬಾಯಿಯ ಕಡೆಗೂ ದೇವತೆಗಳು ಬಾಲದ ಕಡೆಗೂ ನಿಂತುಕೊಂಡು ಅತಿ ವೇಗವಾಗಿ ಕಡೆಯುವುದಕ್ಕೆ ಮೊದಲು ಮಾಡಿದರು ಆರಂಭಿಸಿದರು ಇಷ್ಟರಲ್ಲೊಂದು ಚಮತ್ಕಾರವಾಯಿತು ವಾಸಿಗೆ ಉಸಿರನ್ನು ಕಟ್ಟಿಬಿಡಬೇಕಾಗಿ ಬಂದದರಿಂದ ಆಗಾಗ ಆತನ ಮುಖದಿಂದ ಬಿಸಿಯಾದ ನಿಟ್ಟುಸಿರುಗಳು ಬರುವುದಕ್ಕೆ ಆರಂಭಿಸಿದವು ಆ ಉಸಿರುಗಳು ಹಸುರರ ಕಡೆಗೆ ಬರುತ್ತಿದ್ದರಿಂದ ಅವುಗಳ ಉರಿಯನ್ನು ಹೊಗೆಯನ್ನು ತಡೆಯಲಾರದೆ ಅವರು ಬಹುವಾಗಿ ಬಳಲಿ ಆದರೆ ಅದೇ ಉಸಿರುಗಳು ಮೇಲಕ್ಕಿದ್ದು ಮೋಡಗಳನ್ನು ಅತ್ಯುತ್ತ ಚದುರಿಸುತ್ತಾ ಬರಲು ಅದರಿಂದ ಬಿದ್ದ ಮಳೆಯ ಹನಿಗಳ ಹನಿಗಳು ದೇವತೆಗಳ ಶ್ರಮವನ್ನು ಪರಿಹರಿಸುವುದಕ್ಕೆ ಚೆಲ್ಲಿದ ಪನ್ನೀರ ಹನಿಗಳಾದವು ತಾವು ವಾಸುಕೆ ಬಾಲವನ್ನು ಹಿಡಿಯೇವು ಎಂಥೇಳಿ ಮಾಡಿಕೊಂಡು ಪ್ರತಿಜ್ಞೆಯ ಫಲವಿದೆ ಎಂದು ಆಗಲೂ ಹಸುರರಿಗೆ ಹೊಳೆಯದೇ ಹೋಯಿತು ಅಹಂಕಾರಗಳಿಗೆ ವಿಚಾರ ಶಕ್ತಿಯಲ್ಲಿ ಇದಿರಲಿ ಆಗ ಹುಟ್ಟಿದ ಬಿರುಗಾಳಿಯಿಂದ ಪರ್ವತ ಶಿಖರದಿಂದ ಜಗಳಿ ಬಿದ್ದ ಬಿದ್ದಂತಹ ಹೂಗಳ ಮಳೆಯು ಆ ಸುರಾಸುರ ಸುತ್ತಲೂ ಅತಿ ಮನೋಹರವಾದ ನೋಟವನ್ನು ಉಂಟು ಮಾಡಿತು ಆದರೆ ಸಮುದ್ರವನ್ನು ಕಡೆಯುವಾಗ ಉಂಟಾದ ಮಹಾನಾದವು ಮಾತ್ರ ದೊಡ್ಡ ಗುಡುಗಿನ ಧ್ವನಿಯಂತೆಯೂ ಸಿಡಿಲಿನ ಶಬ್ದಂತೆಯಿದ್ದುದರಿಂದ ಕೇಳುವವರ ಕಿವಿಗಳನ್ನು ಕೀಡು ಮಾಡುವಂತಿತ್ತು ಗಿರ್ರನೆ ಬುಗುರಿಯಂತೆ ತಿರುಗುತ್ತಿದ್ದ ಆ ಮಹಾದ್ರಿಯು ಹೊಡೆದು ಅಲ್ಲಿದ್ದ ಜಲಚರಗಳು ನೂರು ನೂರು ಗಟ್ಟಲೆ ಆಗಿ ಸತ್ತು ಸಮುದ್ರದ ತಳದಲ್ಲಿದ್ದ ಎಷ್ಟೋ ಪ್ರಾಣಿಗಳು ನೀರಿನ ಆ ಕ್ಷೋಭೆಯನ್ನು ಸಹಿಸಲಾರದೆ ಮೇಲಕ್ಕೆದ್ದು ರಪ್ ಎಂದು ಆ ಪರ್ವತದ ಆಂಚಿನಿಂದ ಹತವಾಗುತ್ತಿದ್ದವು ವೇಗದಿಂದ ತಿರುಚು ತಿರುಗುತ್ತಿದ್ದ ಆ ಪರ್ವತದ ಮೇಲಿದ್ದ ನೂರ ಮರಗಳು ಒಂದಕ್ಕೊಂದು ತಾಟ ಆಡುತ್ತಾ ತಮ್ಮ ಕೊಂಬೆಗಳ ಮೇಲೆ ಗೂಡು ಕಟ್ಟಿಕೊಂಡು ವಾಸಿಸುತ್ತಿದ್ದ ಪಕ್ಷಿಗಳೊಡನೆ ಧಪ್ಪೆಂದು ಮುರಿದು ಹಾಗೆ ಬೀಳುತ್ತಿರುವ ಹೆಮ್ಮರಗಳು ಅವುಗಳ ಕೊಂಬೆಗಳು ಒಂದಕ್ಕೊಂದು ತಿಕ್ಕಿ ಹೊರಟ ಬೆಂಕಿಯ ಜ್ವಾನಗಳು ಆ ಮಂದರ ಗಿರಿಯನ್ನು ಸುತ್ತಿಕೊಳ್ಳಲು ಕರಿಯ ಮೋಡದಲ್ಲಿ ಬೆಳೆಯ ಬಳ್ಳಿ ಮಿಂಚುಗಳು ಕಾಣಿಸಿಕೊಂಡಂತೆ ತೋರ್ತಾ ಆ ಪರ್ವತದ ಗವಿಗಳಲ್ಲಿ ಯಾವ ಯೋಚನೆಯೂ ಇಲ್ಲದೆ ಮಲಗಿ ಹುಲಿಗಳು ಸಿಂಹಗಳು ಅಲ್ಲಲ್ಲಿ ಮದಿಸಿ ತಿರುಗಾಡುತ್ತಿದ್ದ ಹೇರ ಆನೆಗಳು ಆನೆಗಳು ಇದ್ದಕ್ಕಿದ್ದ ಹಾಗೆ ಬೆಚ್ಚಿಬಿದ್ದು ಪರ್ವತದ ಚಲನೆಯ ಕಾರಣವನ್ನು ತಿಳಿಯದೆ ಗರ್ಜಿಸುತ್ತಲೋ ಗೀಳಿಡುತ್ತಲು ದಿಕ್ಕು ದಿಕ್ಕು ಚದರಿ ಹೋಗಿ ಆ ಮೊದಲೇ ಆ ಭಾಗವನ್ನು ಆಕ್ರಮಿಸಿದ್ದ ಮಹಾ ಅಗ್ನಿಗೆ ಹೀಗೆ ಕಡೆತದ ಕಡೆತದಿಂದ ಪರ್ವತ ವೇಗವು ಪರ್ವತದ ವೇಗದಿಂದ ವಾಯು ವೇಗವು ವಾಯುವಿನ ವೇಗದಿಂದ ಗಿಡಮರಗಳ ಭಂಗವು ಆ ಮರಗಳ ಮುರಿಯುವಿಕೆಯಿಂದ ಚಿಟಿ ಚಿಟಿಲು ಚಿಟಿಲೆಂಬ ಕಟ್ನ ಕಠೋರವಾದ ಶಬ್ದವು ಅವುಗಳ ತಿಕ್ಕಾಡುವಿಕೆಯಿಂದ ಉರಿದಿರುಳುವ ಬೆಂಕಿಯ ಜ್ವಾಲೆಗಳು ಆ ಬೆಂಕಿಯ ಜ್ವಾಲೆಗಳಿಂದ ಎಲ್ಲೆಲ್ಲಿಯೂ ದಿಕ್ಕೆಟ್ಟು ಓಡಾಡುತ್ತಿರುವ ಪ್ರಾಣಿಗಳು ಒಂದಕ್ಕೊಂದು ತಾಟಾಡಿ ರೋಷದಿಂದ ಕಚ್ಚಿ ಕಾದಾಡಿ ಚೀರುವ ಆರ್ಭಟೆಯು ಅಷ್ಟರಲ್ಲಿಯೇ ಅವು ವೇಗದಿಂದ ಉಸಿರುಗಟ್ಟಿ ಹೊಗೆಯಿಂದ ಕಣ್ಣು ಕಾಣದೇ ಬೆಂಕಿಯಿಂದ ಬೆಂದು ಉರಿದು ಸೀಕರಿಯಾಗುವಲ್ಲಿ ಕೇಳಿರುವ ಸಿಮಿ ಸಿಮಿ ಧ್ವನಿಯು ಆ ಸ್ಥಳವನ್ನು ನೋಡುವವರಿಗೆ ಮೊದಲು ಆಶ್ಚರ್ಯವನ್ನು ಆಮೇಲೆ ಉತ್ಸಾಹವನ್ನು ಮತ್ತೆ ಸ್ವಲ್ಪ ಹೊತ್ತಿನಲ್ಲಿ ಉದ್ವೇಗವನ್ನು ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಮರುಕವನ್ನು ಉಂಟುಮಾಡಿ ಮತ್ತು ಕ್ಷಣಾರ್ಧದಲ್ಲಿ ಅಸಖ್ಯವನ್ನು ಉದಾಸಿಯನ್ನು ಹುಟ್ಟಿಸುವಂತಿದ್ದವು ಅಂಥೇಳಿ ಬಯ ಅತ್ಯಂತ ಅದ್ಭುತವಾಗಿ ವರ್ಣಿಸಿದ್ದಾರೆ ಸ್ವಾಮೀಜಿಯವರು ಆ ಸಮುದ್ರ ಮತನದ ಒಂದು ಕಲ್ಪನೆಯನ್ನು ನಾರಾಯಣ ಅಪ್ಪಣೆಯಂತೆಯೇ ಬಗೆಬಗೆಯ ಸೊಪ್ಪು ಸೆದೆ ಗಿಡ ಬಳ್ಳಿ ಇವುಗಳನ್ನೆಲ್ಲ ಸಮುದ್ರದಲ್ಲಿ ಈ ಮೊದಲಿಗೆ ತಂದು ಹಾಕಿದ್ದರಷ್ಟೇ ಅವುಗಳೆಲ್ಲ ಈ ಕಡಿತದಿಂದ ಒಡೆದು ಚೂರಾಗಿ ಚೂರ್ಣವಾಗಿ ಮುದ್ದೆಗಟ್ಟಿ ಕೊನೆಗೆ ಸಮುದ್ರದ ನೀರಿನಲ್ಲಿ ಬೆಳೆತು ಆಮೇಲೆ ಕ್ರಮಕ್ರಮವಾಗಿ ಕಡೆಯುತ್ತಾ ಕಡೆಯುತ್ತಾ ನೀರಿನ ಮೇಲೆ ಏನೋ ಹಾಲಿನ ಕೆರೆಯಂತೆ ಸ್ವಲ್ಪ ಪರೆಗಟ್ಟಿಕೊಂಡಿತ್ತು ಸ್ವಲ್ಪ ಹೊತ್ತಿನಲ್ಲಿ ಅದು ಬೆಣ್ಣೆ ಅಂತ ಆಯಿತು ಮತ್ತು ಸ್ವಲ್ಪ ಹೊತ್ತಿನಲ್ಲಿ ಆ ಕಡಿತದ ಬಿಸಿಯಲ್ಲಿ ಕರಗಿ ಮತ್ತೆ ಸಮುದ್ರದಲ್ಲಿಯೇ ಮಾಯವಾಯಿತು ನೋಡಿ ಮೊಸರು ಕಡಿಯುವಾಗ ಬೆಣ್ಣೆ ಆದ ಬೆಣ್ಣೆ ಬಂದ ಮತ್ತು ಕಡಿತ ಬೆಣ್ಣೆ ಪುನಃ ಕರಗುತ್ತೆ ಬಿಸಿಯಾಗಿ ಹಾಗೆ ಆಯಿತಂತೆ ಈ ಸಂಸಾರ ಸಮುದ್ರದ ವಿಷಯ ವಾಸನೆಗಳಿಂದ ಭಾರವಾಗಿರುವ ಅಂತಃಕರಣವೆಂಬ ಮಂದರಾದ್ರಿಯನ್ನು ಸದ್ವಾಸನೆಗಳೆಂಬ ದೇವತೆಗಳು ಅಸದ್ವಾಸನೆಗಳೆಂಬ ಹಸುರರು ಒಂದೊಂದು ಕಡೆಗೆ ನಿಂತು ಹಿಗ್ಗಾಮುಗ್ಗ ಎಳೆದು ಕಳೆಯುವಾಗ ಎಂಥೆಂಥ ಅದ್ಭುತಗಳು ಅದ್ಭುತಗಳು ಮೇಲಿನ ಮೇಲೆ ತೋರಿಕೊಳ್ತವೆ ನೋಡಿ ಇದು ಐದನೇ ತರಂಗ ಸೌದ್ರ ಮಥನ ಸಮುದ್ರವನ್ನು ಕಳೆದಂಥದ್ದು ವಿಚಾರ ಇದರಲ್ಲಿ ಇನ್ನು ಮುಂದೆ ಆರನೇ ತರಂಗದಲ್ಲಿ ಕಾಮಧೇನು ಉತ್ಪತ್ತಿಯನ್ನು ನಾವು ನೋಡಲಿಕ್ಕಿದ್ದೇವೆ ನಾಳೆ ದಿವಸ ಹರೇ ಶ್ರೀಸಚ್ಚಿದಾನಂದರ್ತಮಸ್ತು ಓಂ ತತ್ಸ